ಈಗ ಮುಂದಿನ ಪದ್ಯ ಈರೆರಡು ಶತದ್ವಿ ಅಷ್ಟಧಿಕ ಹದಿನಾರು ಸಾವಿರ ರೂಪ ಸರ್ವ ಶರೀರದೊಳು ಶಬ್ದಾದಿಗಳಧಿಷ್ಠಾನದೊಳಗಿಪ್ಪ ಮಾರುತನು ನಾಗಾದಿರೂಪದಿ ಮೂರನೇ ಗುಣಮಾನಿ ಶ್ರೀ ದುರ್ಗಾರಮಣ ವಿದ್ಯಾ ಕುಮೋಹವ ಕೊಡುವ ಕರ್ಣಕ್ಕೆ ಹದಿನಾರು ಸಾವಿರದ ನಾನೂರ ಹದಿನಾರು ಎಲ್ಲರ ಶರೀರದಲ್ಲಿ ಶಬ್ದಾದಿಗಳ ಅಂದರೆ ಗಂಧ ರಸ ರೂಪ ಸ್ಪರ್ಶ ಶಬ್ದ ಪಂಚ ಚನ್ಮಾತ್ರೆಗಳನ್ನು ಅಧಿಷ್ಠಾನ ಮಾಡಿಕೊಂಡು ಭಗವಂತ ಆ ಮುಖ್ಯ ಪ್ರಾಣದೇವರ ನಾಗಾದಿ ರೂಪದಲ್ಲಿ ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತ ತಮೋ ಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದುರ್ಗಾದೇವಿಯೊಂದಿಗೆ ದುರ್ಗಾ ರಮಣನಾಗಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮ ಇದ್ದು ಇಂದ್ರಿಯಗಳಿಗೂ ಮನಸ್ಸಿಗೂ ಅವಿದ್ಯೆಯನ್ನು ಮತ್ತು ಅದರಿಂದ ಆಗ್ತಕ್ಕಂಥ ಕೆಟ್ಟ ಮೋಹವನ್ನು ಉಂಟು ಉಪಾಸನೆ ಮಾಡಿದರೆ ಅದನ್ನು ಪರಿಹಾರ ಮಾಡ್ತಕ್ಕಂಥವನು ಭಗವಂತನೇ ಈರೆರಡು ಶತ ದ್ವಿ ಅಷ್ಟಧಿಕ ಹದಿನಾರು ಸಾವಿರ ರೂಪ ಅಂತ ತಿಳಿಸೋರು ಈರೆರಡು ಅಂದರೆ ನಾಲ್ಕು ಈರೆರಡು ಶತ ಅಂತ ಹೇಳಿದ್ರೆ ನಾಲ್ಕುನೂರು ದ್ವಿ ಅಷ್ಟ ಅಂದರೆ ಎರಡು ಇಂಟು ಎಂಟು ಹದಿನಾರು ಹದಿನಾರು ಸಾವಿರ ರೂಪಗಳಿಂದ ಪರಮಾತ್ಮೆ ಇರ್ತಾನೆ ಪ್ರಾಣಾದಿ ಪಂಚ ನಾಗಾ ಕೂರ್ಮ ಕೃಕಲ ದೇವದತ್ತ ಧನಂಜಯ ಅಂತ ಹಿಂದಿನ ಪದ್ಯದಲ್ಲಿ ಪ್ರಾಣಾದಿ ಪಂಚಗಳನ್ನು ನಾಗಾದಿ ಪಂಚ ಅಂತ ಹೇಳಿದ್ರು ದಶಪ್ರಾಣರು ಅಂತ ಹೇಳಿದಾಗ ಈಗ ಮುಖ್ಯ ಪ್ರಾಣನ ರೂಪಗಳನ್ನು ಹೇಳ್ತಾರೆ ನಾಗಾದಿ ಪಂಚವಾಯುಗಳನ್ನು ಆ ರೂಪಗಳನ್ನು ಪ್ರತ್ಯೇಕವಾಗಿ ಮತ್ತು ಹೇಳ್ತಾರೆ ಯಾಕೆ ಈ ಪ್ರಾಣಾದಿ ಪಂಚವಾಯುಗಳು ಜೀವನ ಶರೀರ ಧಾರಣ ಕಾರ್ಯವನ್ನು ಮಾಡುವಂಥವ್ರು ಶರೀರದೊಳಗೆ ಆಹಾರ ಮೊದಲಾಗಿರ್ತಕ್ಕಂಥ ಪಂಚಭೂತದ ಸಾಮಗ್ರಿಗಳೇನು ಒಳಗೆ ಬರ್ತಾಯಿದೆ ಅದನ್ನು ಉಣ್ಣುವಂತೆ ಮಾಡಿ ಪಚನ ಮಾಡಿ ಶರೀರ ಭಾಗಗಳಿಗೆ ಪೋಷಣೆಯನ್ನು ಮಾಡತಕ್ಕಂಥವ್ರು ಅವರೆಲ್ಲ ನಾಗಾದಿಗಳು ಪದಾರ್ಥಗಳಲ್ಲಿ ಅಭಿಮಾನವನ್ನು ಹುಟ್ಟಿಸಿ ಆಹಾರಾದಿಗಳ ಮೂಲಕ ಪಂಚಭೂತಗಳು ಶರೀರದ ಒಳಗೆ ಬರುವಂತೆ ಮಾಡೋರು ಹೀಗೆ ದಶವಿಧ ಪ್ರಾಣರು ಕೂಡ ಜೀವನಿಗೆ ಶರೀರದ ತುಷ್ಟಿ ಪುಷ್ಟಿಯಾಗಲಿಕ್ಕೆ ಏನು ಬೇಕೋ ಆ ಪ್ರವೃತ್ತಿಯನ್ನು ಉಂಟು ಮಾಡತಕ್ಕಂಥವ್ರು ಈ ಜೀವರ ಲಿಂಗ ಶರೀರ ಅನ್ನೋದು ಷೋಡಶ ಕಲಾಯುಕ್ತವಾಗಿತ್ತು ಏಕಾದಶ ಇಂದ್ರಿಯಗಳಂದರೆ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಸೇರಿ ಹನ್ನೊಂದು ಇಂದ್ರಿಯಗಳು ಮತ್ತು ಪಂಚಭೂತಗಳು ಭೂತಗಳ ಸೂಕ್ಷ್ಮಗಳು ಅಂದರೆ ಅದನ್ನು ತನ್ಮಾತ್ರಗಳು ಅಂತ ಕರಿತೀವಿ ಒಟ್ಟು ಷೋಡಶ ಕಲಾಯುಕ್ತವಾಗಿರುವುದು ಈ ಲಿಂಗಶರೀರ ಅವುಗಳಲ್ಲಿ ಗಂಧ ರಸ ರೂಪ ಸ್ಪರ್ಶ ಶಬ್ದ ಅಂತ ತನ್ಮಾತ್ರಗಳು ಅದೆಲ್ಲ ಪಂಚಭೂತಗಳ ಸೂಕ್ಷ್ಮ ಅಂಶಗಳು ಶರೀರದಿಂದ ಹೊರಗೆ ವಿಷಯ ಪದಾರ್ಥಗಳ ರೂಪದಲ್ಲಿರ್ತಕ್ಕಂಥ ಅವೇ ಈ ಪಂಚಭೂತ ಸೂಕ್ಷ್ಮ ರೂಪವನ್ನ ಅಭಿವೃದ್ಧಿ ಮಾಡುವಂಥದ್ದು ಆ ಮೂಲಕ ಜೀವನಿಗೆ ಆ ವಿಷಯ ಬಗ್ಗೆ ಆಸಕ್ತಿ ಬಂದು ಅದನ್ನು ಭೋಗ ಮಾಡೋದ್ರಿಂದ ಶಾರೀರಿಕವಾಗಿ ಮಾನಸಿಕವಾಗಿ ತುಷ್ಟಿಯನ್ನು ಪುಷ್ಟಿಯನ್ನು ಹೊಂದುತ್ತಾನೆ ಜೀವ ಸರ್ವ ಶರೀರಗಳು ಶಬ್ದಾದಿಗಳ ಅಧಿಷ್ಠಾನದೊಳಗಿಪ್ಪ ಮಾರುತ ಸರ್ವ ಶರೀರ ಅಂತಂದರೆ ಸರ್ವ ಜೀವರ ಲಿಂಗ ಶರೀರಗಳನ್ನು ಕೂಡ ಸೇರಿಸ್ಕೋಬೇಕು ಅವುಗಳ ತನ್ಮಾತ್ರೆಗಳು ಗಂಧ ರಸ ರೂಪ ಸ್ಪರ್ಶ ಶಬ್ದ ಈ ಮೊದಲಾಗಿರ್ತಕ್ಕಂಥ ಐದು ಅದರಲ್ಲಿ ಪಂಚಭೂತದ ಸೂಕ್ಷ್ಮವಾಗಿರ್ತಕ್ಕಂಥ ಕಲೆಗಳಲ್ಲಿ ಅದನ್ನು ಅಧಿಷ್ಠಾನ ಮಾಡಿಕೊಂಡು ನಾಗಾದಿ ಪಂಚವಾಯುಗಳು ಇರ್ತವೆ ನಾಗ ಕೂರ್ಮ ಕೃಕಲ ದೇವದತ್ತ ಧನಂಜಯ ಹದಿನಾರು ಸಾವಿರದ ನಾನ್ನೂರ ಪಂಚ ತನ್ಮಾತ್ರಗಳಲ್ಲಿ ಇರುವಂತಹ ಅವಿದ್ಯಾಪಂಚಕಗಳು ಯಾವುದು ಅಂದರೆ ತಮಸು ಮೋಹ ಮಹಾ ಮಹಾಮೋಹ ತಾಮಿಶ್ರ ಮತ್ತು ಅಂಧತಾಮೀಸ್ರ ಅಂತ ಅವಿದ್ಯಾ ಮೋಹವ ಕೊಡುವ ಕಾರಣಕ್ಕೆ ಅಂತ ಪಂಚ ಪರ್ವಣಿ ಅವಿದ್ಯಾ ಪಂಚಪರ್ವಣಿ ಅಂತ ಕರೆಯೋದು ಈ ಶಬ್ದ ಮೊದಲಾಗಿರ್ತಕ್ಕಂಥ ಬಾಹ್ಯವಿಷಯ ಪದಾರ್ಥಗಳು ಹೊಟ್ಟೆ ಬಟ್ಟೆಗಳಾಗಿದ್ದು ಕೇವಲ ಶರೀರದಾರಣ ಪೋಷಣ ಮಾಡುವಂಥದ್ದೇ ಹೊರತು ಜೀವನಿಗೆ ಅದೇ ಶಾಶ್ವತವಾದ ಸುಖ ಸಾಧನ ಪದಾರ್ಥಗಳು ಅಂತ ತಿಳ್ಕೊಬಾರ್ದು ಒಂದು ವೇಳೆ ಹಾಗೆ ತಿಳ್ಕೊಂಡ್ರೆ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಮನಸು, ಅಂದರೆ ಹನ್ನೊಂದು ಇಂದ್ರಿಯಗಳೆಲ್ಲ ಕೇವಲ ಬಹಿರ್ಮುಖವಾಗಿ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ನೋಡಬೇಕು ಅನ್ನೋ ಪ್ರವೃತ್ತಿನೇ ಬರದೇ ಇದ್ದಂಗೆ ವಿಷಯ ಪದಾರ್ಥಗಳಲ್ಲೇ ತಲೀನವಾಗಿ ತಮ್ಮ ಸುಖವನ್ನು ಅರಸ್ಕೊಂಡು ಹೋಗತ್ತೆ ಆದ್ದರಿಂದ ಇದನ್ನು ಅವಿದ್ಯೆ ಅಥವಾ ಕುಮೋಹ ಅಂಥೇಳಿ ವಿಷಯ ಪದಾರ್ಥಗಳ ಭೋಗವನ್ನು ಶಾಸ್ತ್ರ ನಿಷೇಧ ಮಾಡಿಲ್ಲ ಆದರೆ ವಿಷಯ ಪದಾರ್ಥ ಸೇವನೆಯಿಂದ ಶರೀರ ಪೋಷಣೆನೂ ಆಗಬೇಕು ಶರೀರದೊಳಗಿರ್ತಕ್ಕಂಥ ಪರಮಾತ್ಮನ ಆರಾಧನೆಯೂ ಆಗಬೇಕೇ ಹೊರತು ಕೇವಲ ಸುಖಕ್ಕಾಗಿ ವಿಷಯ ಪದಾರ್ಥಗಳ ಭೋಗ ಅನ್ನೋದು ಇಲ್ಲ ಅಥವಾ ಅದನ್ನು ಮಾಡಬಾರದು ಅಂತ ಈ ಪಂಚ ತನ್ಮಾತ್ರಗಳಲ್ಲಿ ಇರ್ತಕ್ಕಂಥ ಅವಿದ್ಯಾ ಪಂಚಕಗಳು ಯಾವುದು ಅಂದರೆ ಶಬ್ದ ಅನ್ನೋ ತನ್ಮಾತ್ರದಲ್ಲಿ ತಮಸ್ಸು ಅಲ್ಲಿ ಕ್ರುದ್ಧೋಲ್ಕೆ ಅಂತ ಪರಮಾತ್ಮನ ರೂಪ ಸ್ಪರ್ಶ ಅಲ್ಲಿ ಮೋಹ ಅಲ್ಲಿ ಮಹೋಲ್ಕೆ ಅನ್ನೋ ರೂಪ ಮಹಾಮೋಹ ಅಲ್ಲಿ ವೀರ್ಯೋಲ್ಕ ಅಂತ ರೂಪದಲ್ಲಿ ರಸ ಅಲ್ಲಿ ತಾಮಿಸ್ರ ಜುಲ್ಕ ಗಂಧ ಅಂಧ ತಾಮೀಸ್ರ ಸಹಸ್ರೋಲ್ಕಾ ಹೀಗೆ ಪರಮಾತ್ಮನ ಐದು ರೂಪಗಳು ಕೃದ್ಧೋಲ್ಕ್ಯ ಮಹೋಲ್ಕ್ಯ ವೀರ್ಯೋಲ್ಕ ಜುಲ್ಕ ಮತ್ತು ಸಹಸ್ರೋಲ್ಕಾ ಹೀಗೆ ಪರಮಾತ್ಮ ದುರ್ಗಾರಮಣನಾಗಿ ಮೂರನೇ ಗುಣಮಾನಿ ಶ್ರೀ ದುರ್ಗಾರಮಣ ಅಂತ ಮೂರನೇ ಗುಣ ಸತ್ವರಜಸ್ತಮ ಆ ತಮೋ ಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ದುರ್ಗಾದೇವಿ ಅವಳ ಪತಿಯಾಗಿರ್ತಕ್ಕಂಥ ಪರಮಾತ್ಮನ ಜೊತೆಗೆ ಆ ಮುಖ್ಯ ಪ್ರಾಣನ ನಾಗಾದಿ ಪಂಚರೂಪಗಳು ನಾಗ ಕೂರ್ಮ ಕೃಕಲ ದೇವದತ್ತ ಮತ್ತು ಧನಂಜಯ ಪಂಚವಾಯುಗಳಲ್ಲೂ ಕೂಡ ಪರಮಾತ್ಮ ಇರ್ತಾನೆ ಈ ನಾಗಾದಿ ಪಂಚವಾಯುಗಳು ಶಬ್ದ ರಸ ಗಂಧ ರಸ ರೂಪ ಸ್ಪರ್ಶ ಶಬ್ದ ಅಂತ ಏನು ಹೇಳಿದ್ವಿ ತನ್ಮಾತ್ರ ರೂಪವಾಗಿರ್ತಕ್ಕಂಥ ಲಿಂಗ ಶರೀರದ ಪಂಚ ಕಲೆಗಳಲ್ಲಿ ಇರ್ತವೆ ಆ ತನ್ಮಾತ್ರಗಳಲ್ಲಿರ್ತಕ್ಕಂಥ ತಮೋಗುಣಕ್ಕೆ ಇವರೆಲ್ಲರೂ ಕೂಡ ಪ್ರವರ್ತಕರಾಗಿರ್ತಾರೆ ಅವಿದ್ಯಾ ಕುಮೋಹಗಳನ್ನು ಉಂಟು ಮಾಡ್ತಾರೆ ಜೀವನ ಸ್ವರೂಪ ಯೋಗ್ಯತೆಯಂತೆ ವಿಷಯ ಪದಾರ್ಥದ ಭೋಗ ಮಾಡೋದು ಶರೀರದ ಕಲೆಗಳಾಗಿರ್ತಕ್ಕಂಥ ಈ ಗಂಧ ರಸ ರೂಪ ಸ್ಪರ್ಶ ಶಬ್ದ ಅಂತ ಏನು ತನುಮಾತ್ರಗಳಲ್ಲಿರ್ತಕ್ಕಂಥ ತಮೋಗುಣದ ಪ್ರಭಾವ ಅದು ನೀಡ್ತಕ್ಕಂಥ ಅವಿದ್ಯೆಯ ಪ್ರಭಾವನೆ ತಮಸ್ವತ್ವ ತಮೋ ಕುಮೋಹ ತಮೋಗುಣಕ್ಕೆ ಆಶಕ್ತಿ ಬಂದಿರೋದು ಅದರಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂಥ ಮುಖ್ಯ ಪ್ರಾಣ ಮತ್ತು ದುರ್ಗಾದೇವಿ ಮತ್ತು ದುರ್ಗಾರಮಣನಾಗಿರ್ತಕ್ಕಂಥ ಪರಮಾತ್ಮ ಈ ಅನುಸಂಧಾನದಿಂದ ವಿಷಯ ಭೋಗ ಮಾಡಿದ್ರೆ ಇವರ ಅನುಗ್ರಹ ಅಂದರೆ ಹರಿ ವಾಯು ಮತ್ತು ಲಕ್ಷ್ಮೀದೇವೆ ಮೂರು ಜನರ ಅನುಗ್ರಹ ಅನ್ನೋದ ಉಪಾಸಕನಿಗೆ ಪ್ರಾಪ್ತಿಯಾಗಿ ಅವಿದ್ಯೆ ಕುಮೋಹ ಇವೆಲ್ಲವನ್ನು ದೂರ ಮಾಡ್ತಾರೆ ತಮೋಗುಣದ ಕಾರ್ಯ ಅಂದರೆ ಸ್ಥೂಲ ತಮೋಗುಣದ ಕಾರ್ಯವನ್ನು ಸ್ಥಗಿತ ಮಾಡಿ ಸೂಕ್ಷ್ಮ ತಮೋಗುಣದ ಮೂಲಕ ಪರಮಾತ್ಮನಿಗೆ ಅರ್ಪಿತವಾಗಿರ್ತಕ್ಕಂಥ ಸಾತ್ವಿಕವಾದ ವಿಷಯ ಪದಾರ್ಥಗಳನ್ನೇ ಭೋಗ ಮಾಡುವಂತೆ ಅವರು ಜೀವನಿಗೆ ವಿವೇಕ ಸಂಯಮ ಜ್ಞಾನ ಇದನ್ನೆಲ್ಲ ಕೊಡ್ತಾರೆ ಕರ್ಣಕ್ಕೆ ಅಂದರೆ ಅಂತಃಕರಣ ರೂಪವಾಗಿರ್ತಕ್ಕಂಥ ಮನಸ್ಸಿಗೆ ಮತ್ತು ಬಾಹ್ಯಕರ್ಣ ರೂಪವಾಗಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯಗಳಿಗೆ ಶ್ರವಣ ನಯನ ಗ್ರಹಣ ಗ್ರಸ ಈ ಪಂಚ ಜ್ಞಾನೇಂದ್ರಿಯಗಳಿಗೆ ಮತ್ತು ಕರ್ಣಾಭಿಮಾನಿ ಅಸುರರಿಗೆ ಅವಿದ್ಯೆ ಕುಮೋಹ ಇದನ್ನೆಲ್ಲ ಕೊಡ್ತಾರೆ ಕರ್ಣಾಭಿಮಾನಿ ಸುರರಿಗೆ ವಿವೇಕ ಸಂಯಮವನ್ನು ಕೊಡ್ತಾರೆ ಆಯಾಜೀವರ ಉಪಾಸನೆಯಂತೆ ಜೀವನಿಗೆ ಆ ವಿಷಯ ಪದಾರ್ಥಗಳಲ್ಲಿ ಆಸಕ್ತಿ ಅಥವಾ ವೈರಾಗ್ಯ ಇದೆಲ್ಲ ಆಗಬೇಕು ಅಂತಾದರೆ ಭಗವಂತ ದುರ್ಗಾ ರಮಣ ದುರ್ಗಾದೇವಿ ಮತ್ತು ವಾಯುದೇವರು ಈ ತತ್ವಾಭಿಮಾನಿಗಳ ಮೂಲಕ ಉಂಟು ಮಾಡ್ತಾರೆ ಆದ್ದರಿಂದ ಜೀವರಿಗೂ ತತ್ವಾಭಿಮಾನಿ ದೇವತೆಗಳಿಗೂ ಅವರವರ ಯೋಗ್ಯ ಸಾಧನಗಳು ಆಗ್ತಾಯಿದೆ ಹಾಗಾದರೆ ಜೀವರಿಗೆ ಅವಿದ್ಯೆ ಯಾಕೆ ಅಂತ ಪ್ರಶ್ನೆ ಬಂದರೆ ಅವಿದ್ಯೆ ಜೀವನಿಗೆ ಬೇಕೇ ಬೇಕು ಅವಿದ್ಯೆಯ ಪ್ರಭಾವದಿಂದ ಜೀವ ಪಾಪಕರ್ಮವನ್ನು ಮಾಡ್ತಾನೆ ಕಹಿಯನ್ನು ಉಣ್ತಾನೆ ಆಗ ಅವನಿಗೆ ಅವನು ಸಾತ್ವಿಕ ಆಗಿದ್ರೆ ಅವನು ಪಾಟವನ್ನ ಕಲಿತಾನೆ ಪಾಠ ಕಲಿಬೇಕು ಪಾಪಕರ್ಮವನ್ನು ಮೆಟ್ಟಿ ಪುಣ್ಯ ಮಾರ್ಗವನ್ನು ಅವನು ತುಳಿತಾನೆ ಅದಕ್ಕೆ ಪಾಪಕರ್ಮವನ್ನು ಪಾದುಕೆ ಅಂತ ಸಮರ್ಪಣೆ ಮಾಡೋದು ಹಾಗೆ ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಅವಿದ್ಯೆ ಕುಮೋಹವನ್ನು ಪರಿಹಾರ ಮಾಡ್ತಾನೆ ಯಾರು ಉಪಾಸನೆ ಮಾಡೋದಿಲ್ವೋ ಅವರಿಗೆ ಅವಿದ್ಯೆಯನ್ನು ಕುಮೋಹವನ್ನು ಉಂಟು ಮಾಡಲಿಕ್ಕಾಗಿ ಭಗವಂತ ಇಷ್ಟೆಲ್ಲ ರೂಪಗಳಿಂದಲೇ ನಮ್ಮ ಶರೀರದಲ್ಲಿ ಇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಭಗವಂತ ಲಕ್ಷ್ಮೀದೇವಿ ದುರ್ಗಾಭಿಮಾನಿ ದುರ್ಗಾ ತ್ರಿಗುಣಾಭಿಮಾನಿ ಮೂರನೇ ಗುಣಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದುರ್ಗಾದೇವಿ ಮತ್ತು ವಾಯುದೇವರು ಕೂಡ ನೆಲೆಸಿರ್ತಾರೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ವಸ್ತು